ಇಪ್ಪತ್ ಇಪ್ಪತ್ತೆಂಟನೇ ತರಂಗ ಸರಸ್ವತಿ ನದಿಯ ತೀರದಲ್ಲಿ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಂಡು ವಿಶ್ವಾಮಿತ್ನನ್ನು ಅಲ್ಲಿ ನೆಲೆಸಿದ್ದಾನೆ ಒಂದು ಹುಣ್ಣಿಮೆ ತುಂಬು ತಿಂಗಳು ಅಮೃತದ ಸೋನಿಯಂತೆ ದಿಕ್ಕು ದಿಕ್ಕುಗಳನ್ನೆಲ್ಲ ತುಂಬಿದೆ ಮುಂದಿನ ಮನಸ್ಸು ಯಾವುದೋ ಅನಿರ್ವಚನೀಯವಾದ ಆನಂದವನ್ನು ಅನುಭವಿಸುತ್ತಾ ಹಿಂದೆ ಹಿಂದೆ ಒಮ್ಮೆ ತಾನು ವಾಮದೇವನೊಡನೆ ಅಂಥದೇ ಒಂದು ಹುಣ್ಣಿಮೆಯಲ್ಲಿ ತುಂಬಿ ಇಟ್ಟಿದ್ದ ತಿಂಗಳ ರಾಶಿಯಂತೆ ಕಾಣುವ ಹಿಮದ ಗುಡ್ಡೆ ಗುಡ್ಡೆಗಳ ಹಿಮಾಲಯದಲ್ಲಿ ಮಾತನಾಡುತ್ತಾ ಕುಳಿತಿದ್ದುದು ನೆನೆದುಕೊಳ್ಳುತ್ತದೆ ಉಳ್ಳುತ್ತದೆ ಎತ್ತ ತಿರುಗದ್ದರುಾಮದೇವನನ್ನು ಮರೆಯಲೊಲ್ಲದು ಸುಮಾರು ಒಂದೂವರೆ ಜಾಬವಿರಬೇಕು ವಿಶ್ವಾಮಿತ್ರ ಏನೋ ಯೋಚನೆ ಬರದಲ್ಲಿ ಎತ್ತಲೋ ಮನಸ್ಸಿದ್ದು ಅರೆದಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಬಲವಾದ ಗಾಳಿಯ ಪ್ರವಾಹವೊಂದು ನುಗ್ಗಿ ಬಂದಂತಾಗಿತ್ತು ಆತನಿಗೆ ಎಚ್ಚರವಾಯಿತು ನನ್ನನ್ನು ಹೊತ್ತುಕೊಂಡು ಹೋಗುವುದು ಎನ್ನುವಷ್ಟು ಬಿರುಸಾಗಿ ಬೀಸಿದ ಆ ಗಾಳಿಯಲ್ಲಿ ದೇಹವೆಲ್ಲ ಹಿಡಿದು ಕುಲುಕಿದಂತಾಗಿ ಎಚ್ಚರವಾಗಿದೆ ಹಠಾತ್ ಒದಗಿದ ವಾತ ಸಂಘಾತದಿಂದ ಉಂಟಾದ ಆಶ್ಚರ್ಯವೂ ಕಳೆದು ಕಣ್ಣು ಎದುರುಗಿದ್ದುದನ್ನು ನೇರವಾಗಿ ಇದೇ ಸರಿ ಎಂದು ನಿಶ್ಚಯಿಸುವುದರೊಳಗಾಗಿ ಯಾರೋ ಬಂದು ನಿಂತಿರುವುದು ಮನಸ್ಸಿಗೆ ಅರಿವಾಗಿದೆ ಇಂದ್ರಿಯಗಳು ಪಟುವಾಗಿ ಎಚ್ಚರುಗೊಂಡಿದೆ ನೋಡಿದರೆ ಅಲ್ಲಿ ವಾಮದೇವನು ಸ್ವಯಂ ಬಂದಿದ್ದಾನೆ ಮಿತ್ರ ವಾಮದೇವನೇ ಸಂದೇಹವಿಲ್ಲ ವಿಶ್ವಾಮಿತ್ರನು ಥಟ್ಟನೇ ಮೇಲಕ್ಕಿದ್ದನು ಮಿತ್ರ ವಾಮದೇವನ ದೇವನೆಂದು ಸ್ವಾಗತಿಸಲು ಕೈ ಹಿಡಿಯಲು ಹೋಗಿದ್ದ ಕೈ ಥಟ್ಟನೆ ಇಂದನ್ನು ಹೇಳಿ ತೊಳಿಸಿದ್ದ ವಾಮದೇವನೇ ನೆನಪು ಹಿಂದಕ್ಕೆ ಹೋಗಿ ಇನ್ನೊಂದು ಕೈಯ ಜೊತೆ ಸೇರಿ ಮುಗಿದು ನಿಂತಿತು ಏನು ಹೇಳಬೇಕು ಏನು ಮಾಡಬೇಕು ಎಂದು ಮನಸ್ಸು ನಿರ್ಧರಿಸುವುದೊಳಗಾಗಿ ಬಾಯಿ ದಯಮಾಡಿಸಬೇಕು ವಾಮದೇವ ಮಹರ್ಷಿಗಳು ದಯಮಾಡಿಸಬೇಕು ವಸಿಷ್ಠ ಮಹರ್ಷಿಗಳ ದುಃಖವನ್ನು ಕಳೆಯಬಲ್ಲ ಮಹಾಮಹಿ ಮಹಾಮಹಿ ಮರಿತ ವಿಜಯ ಮಾಡಬೇಕಿತ್ತು ಬೇಕು ಎಂದನು ವಾಮದೇವನು ಎಂದಿನಂತೆ ನಗೆ ಎಳೆ ಬೆಳಕನ್ನು ಚಿಮ್ಮುತ್ತ ಹೌದು ಹೌದು ಅದಕ್ಕಾಗಿಯೇ ನಾನು ಬಂದಿದ್ದು ವಸಿಷ್ಠ ಶೋಕವನ್ನು ನಿವಾರಿಸಬೇಕೆಂದು ನಿನ್ನನ್ನು ಕೇಳಿಕೊಳ್ಳುವುದಕ್ಕಾಗಿ ನಾನು ಬಂದಿದ್ದು ಎಂದು ಮಗುಲಲ್ಲಿ ಬೆಳೆದಿದ್ದ ಹುಲ್ಲನ್ನು ಒಂದು ಹಿಡೀ ಕಿತ್ತು ಹಾಕಿಕೊಂಡು ಕುಳಿತು ವಿಶ್ವಾಮಿತ್ರನನ್ನು ಕುಳ್ಳರಿಸಿಕೊಂಡನು ವಿಶ್ವಾಮಿತ್ರನಿಗೆ ವಾಮದೇವನನ್ನು ಅರ್ಥವೇ ಆಗಲಿಲ್ಲ ಇದೇನು ವಾಮದೇವ ನೀನು ಆಡ್ತಿರುವ ಮಾತು ನಾನು ವಸಿಷ್ಠರ ಶೋಕಕ್ಕೆ ಕಾರಣವೇನೂ ಆದರೆ ನಿವಾರಣೆ ಮಾಡುವ ಶಕ್ತಿ ನನಗಿದೆಯೋ ಇಲ್ಲವೋ ಅದು ಮಾತ್ರ ನಾನು ಅರಿಯೇ ಆ ಶಕ್ತಿ ಇರುವ ನೀನು ಸುಮ್ಮನಿದ್ದೀಯೇ ನನ್ನನ್ನು ಹಾಸ್ಯ ಮಾಡುತ್ತಿದ್ದೀಯೇ ಎಂದು ಸಂಕೋಚದಿಂದ ಹೇಳಿದನು ವಾಮದೇವನು ನಕ್ಕನು ಹಾಗೂ ಆಗಲಿ ಹಾಗೂ ಆಗಲಿ ನಾನು ನಾವು ವಿನೋದಕ್ಕಾಗಿಯೇ ಒಂದು ಮಾತನಾಡದೆ ನಿನಗೆ ನನಿಷ್ಟ ನಾವು ಅಲ್ಲಿ ತಪೋಬಲದಿಂದ ಅಂತಹದೊಂದು ಶಕ್ತಿಯನ್ನು ಕಲ್ಪಿಸಿಕೊಡಬೇಕಾಗುವುದು ಅಂತಹ ಕಾಲ ಬಂದರೆ ಮಾಡಿರುವ ತಪಸ್ಸಿನಿಂದಲೋ ಅಥವಾ ಮುಂದೆ ಮಾಡುವ ತಪಸ್ಸಿನಿಂದಲೋ ಅಂತಹದೊಂದು ಪ್ರಭಾವವನ್ನು ಕಲ್ಪಿಸಿದರಾಯಿತು ಅದಿರಲ್ಲಿ ನಿಜವಾಗಿ ವಸಿಷ್ಠವನ್ನು ಕಡೆಯಲು ನೀನು ಸಿದ್ಧವಾಗಿದ್ದೀಯ ನೋಡದೆ ಹೇಳಿರುವ ಆದ್ದರಿಂದಲೇ ನಾನು ಬಂದಿದ್ದು ನಮಗೂ ಒಂದು ದರ್ವಿ ಬೇಕಾಗಿತ್ತು ಈಗ ಅವರ ದುಃಖಮಗ್ನರಾಗಿ ಅವರು ದುಃಖಮಗ್ನರಾಗಿ ಕುಳಿತಿರುವರು ಆ ದುಃಖವು ಘನವಾಗಿ ಬಿಟ್ಟರೆ ಅದೇ ಒಂದು ಮೂರ್ತಿಯಾಗಿ ಲೋಕ ಲೋಕಗಳನ್ನೆಲ್ಲ ಕಾಡುವುದು ಅದಾಗದಂತೆ ನೋಡಿಕೊಳ್ಳಬೇಕು ಇದಕ್ಕೆ ಯಾರು ಶಕ್ತನೆಂದು ನೋಡಿದೆ ಬ್ರಹ್ಮರ್ಷಿಯಾದ ಸಿಂಧು ದ್ವೀಪದಿಂದ ಇದು ಆಗಬೇಕು ಅಥವಾ ಅನುಗ್ರಹವನ್ನು ಪಡೆದವನಿಂದ ಆಗಬೇಕು ಅದಕ್ಕಾಗಿ ನಿನ್ನ ಬಳಿಗೆ ಬಂದೆ ವಾಮದೇವ ನೀನು ಆಡಿದ ಮಾತು ನನಗೆ ಅರ್ಥವಾಗುವಂತೆ ಹೇಳು ಸ್ವಯಂ ಇಂದನೆ ಬಂದು ಬಲವು ಕೆಲವು ಕಾಲ ಹೀಗೆ ಮೂರ್ಛಾಕ್ರಾಂತನಾಗಿರಲಿ ನಿಜ ವಿಶ್ವಾಮಿತ್ರ ದೇವರಾಜನಿಗೆ ವಸಿಷ್ಠರ ಮೇಲೆ ಅಪಾರವಾದ ಸ್ನೇಹ ಆ ಸ್ನೇಹದ ಬರದಲ್ಲಿ ತಾನು ಮಾಡುತ್ತಿರುವುದು ಏನು ಎಂಬುದನ್ನು ಯೋಚಿಸದೆ ವಸಿಷ್ಠರ ಇಂದ್ರಿಯಗಳಲ್ಲಿದ್ದ ಸಹಿಷ್ಣು ಸಹಿಷ್ಣುತಾ ಶಕ್ತಿಯನ್ನು ಸಂಕುಚಿತ ಮಾಡಿದನು ಈಗ ಆ ದುಃಖವು ಮನಸ್ಸನ್ನು ಮೀರಿ ದೇಹದೊಳಗೆ ಇಳಿದುಬಿಟ್ಟಿತು ವಸಿಷ್ಠರಂತಹ ಬ್ರಹ್ಮಚಾರಿಯಗೆ ಪ್ರವೇಶಿಸಿ ಅದು ವೀರ್ಯವನ್ನು ಮುಟ್ಟಿದರೆ ಆ ವೀರ್ಯವು ದುಷ್ಟವಾಗಿ ಹೊರಬೀಳುವುದು ಆ ಮಹಾಮಹಿಮನ ವೀರ್ಯವು ವ್ಯರ್ಥವಾಗುವುದಿಲ್ಲವಾಗಿ ಅದು ಕೂಡಲೇ ಸಧ್ಯಗರ್ಭವಾಗಿ ಮೂರ್ತಿಯಾಗಿ ನಿಲ್ಲುವುದು ದುರ್ವೀರ್ಯವಾದುದರಿಂದ ಅದು ದುಷ್ಟನಾಗಿ ಲೋಕಕಂಟಕವಾಗುವುದು ಇಂತಹ ಅನಾಹುತವೂ ಆಗಬಾರದೆಂದು ಸಿಂಧುದ್ವೀಪರ ಅನುಗ್ರಹಕ್ಕೆ ಪಾತ್ರನಾದ ನಿನ್ನ ಬಳಿಗೆ ಬಂದೆ ಸಿಂಧುದ್ವೀಪರ ಬೆಳಿಗ್ಗೆ ಹೋಗಲಿಲ್ಲ ಅವರಿಗ ಒಂದು ದೀರ್ಘ ಸತ್ರದಲ್ಲಿ ತೊಡಗಿದ್ದಾರೆ ಅಲ್ಲದೆ ನೀನು ನನಗೆ ಬೇಕಾದವನು ನಾನು ನಿನ್ನನ್ನು ಈ ಕಾರ್ಯಕ್ಕೆ ಉಪಯೋಗಿಸುವುದರಿಂದ ನಿನಗೂ ಅನುಕೂಲ ಉಂಟು ಅದಕ್ಕಾಗಿ ನಿನ್ನ ಬಂದೆ ನೀನು ಸಿದ್ಧವಷ್ಟೇ ನಿನ್ನ ಮಾತಿಗೆ ಪ್ರತಿ ಇಲ್ಲ ಆದರೆ ನಾನೇನು ಮಾಡಬೇಕೋ ಅದನ್ನೇ ನೀನು ಹೇಳಿಲ್ಲವಲ್ಲ ನೀನು ಮಾ ಮಾಡಬೇಕಾದಿಷ್ಟೇ ಈ ಸರಸ್ವತಿಯನ್ನು ಪ್ರಾರ್ಥಿಸಿ ಆಕೆಯು ಪ್ರವಾಹವಾಗಿ ಬಂದು ವಸಿಷ್ಠ ಮಹರ್ಷಿಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಆಜ್ಞೆ ಮಾಡು ವಿಶ್ವಾಮಿತ್ರನಿಗೆ ಏಕು ಹೆದರಿಕೆ ಆಯಿತು ಅಂದು ಆಶ್ರಮ ಆಶ್ರಮವನ್ನೇ ಏಕಾಪೋಷಣವಾಗಿ ಸ್ವಾಹ ಮಾಡುವನೆಂದು ಬಿಲ್ಲು ಹಿಡಿದು ನಿಂತಿದ್ದವನು ಇಂದು ವಸಿಷ್ಠರನ್ನು ಕೊಚ್ಚಿಸುವ ಎಂದರೆ ನಡುಗುತ್ತಾನೆ ವಾಮದೇವನಿಗೆ ಅರ್ಥವಾಯಿತು ವಿಶ್ವಾಮಿತ್ರ ನೀನು ಕ್ಷತ್ರಿಯ ನಿನ್ನ ರಜೋಗುಣವು ಪ್ರವೃದ್ಧವಾಗಲಿ ನಿನ್ನ ತಪೋಬಲದಿಂದ ಸಂಪಾದಿಸಿರುವ ಆಪೋದೇವಿಯವರ ರಹಸ್ಯವನ್ನು ಇನ್ನು ಪ್ರಯೋಗಿಸು ಸರಸ್ವತಿ ನದಿಯು ಸತ್ವಪ್ರಧಾನವಾದ ನೀರಿನವಳು ಈ ಕೈಯು ನಿನ್ನ ಸ್ತುತಿಯಿಂದ ಪ್ರಸನ್ನಳಾಗಿ ತನ್ನ ಸಾತ್ವಿಕ ಜಲದಿಂದ ವಶಿಷ್ಠರಿಗೆ ಅಭಿಷೇಕ ಮಾಡಲಿ ಆದರೆ ಬರೀ ಅಭಿಷೇಕದಿಂದ ಆ ಆತಂಕವು ಕಳೆಯುವುದಿಲ್ಲವಾಗಿ ಹನ್ನೆರಡು ಯೋಜನಾ ದೂರ ಆಕೆಯು ಆತನ ಶರೀರವನ್ನು ಹೊತ್ತುಕೊಂಡು ಹೋಗಲಿ ಆಗ ಆ ಶರೀರದಲ್ಲಿ ಕೂಪಕೂಪಗಳಿಗೂ ವ್ಯಾಪಿಸಿರುವ ದುಃಖವು ಅಲ್ಲಿಯೇ ಜೀರ್ಣವಾಗಿ ಆ ಸರಸ್ವತಿಯ ಉದುಕದಲ್ಲಿ ಲೀನವಾಗಿ ಆ ಮಹಾಪುರುಷನು ಶುದ್ಧನಾಗುವನು ಅಷ್ಟೇ ಅಲ್ಲ ಅದರಿಂದ ನಿನಗೂ ಪ್ರಯೋಜನವಾಗುವುದು ನೀನು ವಸಿಷ್ಠರ ಮೇಲೆ ಮತ್ಸರವನ್ನು ಇಟ್ಟಿದ್ದೆ ಈಗ ಬೇಡವನ್ನು ನೀನು ಬಿಟ್ಟಿದ್ದರೂ ಅದು ನಿನ್ನ ಹೃದಯ ಹೃದಯದ ಅಂತರಾಂತರದಲ್ಲಿ ವಾಸನಾಮಯವಾಗಿ ಕುಳಿತಿದೆ ಅದು ಈಗ ವಸಿಷ್ಠರಿಗೆ ಉಂಟಾಗುವ ಸೋಲಿನಿಂದ ಕಳೆದು ಹೋಗಿ ನಿನ್ನ ಮನಸ್ಸು ನಿರ್ಮಲವಾಗಲಿ ಅಲ್ಲದೆ ನೀನು ವಸಿಷ್ಠ ಶೋಕದಲ್ಲಿ ಅರ್ಧವನ್ನು ಅನುಭವಿಸುವುದಾಗಿ ಒಪ್ಪಿರುವೆ ಈಗಿರುವಂತೆಯೇ ಇಷ್ಟು ಗಾಢವಾಗಿದ್ದರೆ ಆ ಶೋಕವನ್ನು ನೀನು ಅನುಭವಿಸಲಾರೆ ಆದ್ದರಿಂದ ಈಗ ಸರಸ್ವತಿ ನದಿಯನ್ನು ಪ್ರಾರ್ಥಿಸಿದೆ ಈಗ ಇವು ಮೂರ್ಖಿಯಲ್ಲಿರುವ ವಸಿಷ್ಠರ ದೇಹವನ್ನು ಹನ್ನೆರಡು ಯೋಜನೆಯ ದೂರ ಹೊಡೆದುಕೊಂಡು ಹೋಗಲಿ ಮೊದಲು ಮಾಡು ಆಗಲೇ ಅರ್ಧರಾತ್ರಿ ಆಗುತ್ತಾ ಇನ್ನು ದೇವತಗಳ ಸಂಚಾರ ಸಂಚಾರ ಕಾಲವೂ ನಿಲ್ಲು ಈಗಲೇ ಪ್ರವಾಹ ಬರಲಿ ತಾಮಸ ವೇಳೆಯಲ್ಲಿ ತಾಮಸ ಕೃತ್ಯವೊಂದು ನಡೆದು ತಮೋಗುಣದ ಆವೇಗವಿಳಿಯಲ್ಲಿ ವಿಶ್ವಾಮಿತನು ಮರುಮಾತಾಡದೆ ಸಮಾಧಿಯಲ್ಲಿ ನಿಂತನು ಆಪೋದೇವಿಯವರನ್ನು ಅನುಸಂಧಾನ ಮಾಡಿದನು ಅವರು ಪ್ರಸನ್ನೆಯರಾಗಿ ಬಂದರು ಆದನು ಅವರಿಂದ ವರವನ್ನು ಯಾಚಿಸಿದನು ಅವರು ಅನುಗ್ರಹಿಸಿದರು ಸರಸ್ವತಿ ಉಬ್ಬಿದಳು ಅಷ್ಟು ನೀರು ಎಲ್ಲಿಂದ ಬಂತು ಬಿಡುವುದರೊಳಗಾಗಿ ಬೆಟ್ಟ ಗುಡ್ಡಗಳನ್ನು ಬೇಕಾದರೂ ಹೊಡೆದುಕೊಂಡು ಹೋಗುವ ಅಬ್ಬರಿಸಿ ಬಂದವು ಮೃದುವಾಗಿ ನಗುನಲ್ಲ ಮಂದಹಾರದ ಲಹರಿ ಲಹರಿಗಳಂತೆ ಸರಿಯುತ್ತಿದ್ದ ಶುಭ್ರವಾದ ಚೊಕ್ಕ ಬೆಳ್ಳಿಯ ಪ್ರವಾಹದಂತೆ ಹರಿಯುತ್ತಿದ್ದ ಸರಸ್ವತಿಯು ರೋಷಾವೇಶನ ಸಂಪನ್ನರಾಗಿ ಪ್ರಳಯಕಾಲ ಪ್ರವಾಹವೆಂಬಂತೆ ಆರ್ಭಟಿಸುತ್ತಾ ಹೊರಟರು ಸುಂದರವಾದ ವೇಣುನಾದವು ಪರ್ವತ ವಿಭೇದಿಯಾದ ಅಶ್ವಿನಿ ಕೈಯಲ್ಲಿ ಹಿಡಿದಿದ್ದ ಹುಲ್ಲಿನ ಕಡ್ಡಿಯು ತೊಲೆಯ ತುಂಡಾದಂತೆ ರಸಸ್ವಾದನೆಯಾದ ಸಭೆಯಲ್ಲಿ ಕುಳಿತು ಮಾತನಾಡುವ ವಾಗ್ಮೀಯ ವಾಚೋವೈಖರಿಯು ಪುಂಕಾನುಪುಂಕವಾಗಿ ಹೊರಡುವಂತೆ ಸರಸ್ವತಿ ಹೊರಳಿ ಹೊರಳಿ ಬರುತ್ತಿದ್ದಾಳೆ ಆದರೆ ಒಂದು ವಿಶೇಷ ನೀರಿನಲ್ಲಿ ಬಿಳಿಯಲಿಲ್ಲದೆ ಬೇರೆ ಬಣ್ಣವಿಲ್ಲ ಪ್ರವಾಹದ ಉಬ್ಬರದಲ್ಲಿ ಆನಂದದಿಂದ ಕುಣಿದು ಕುಪ್ಪಳಿಸುವ ಮೀನುಗಳು ಬಿಳುಪು ಬಿಳುಪು ಮೀನುಗಳ ಬಿಳುಪು ಬೇರೆಯಾಗಿ ಹೊಡೆದು ಕಾಣುವ ಶುದ್ಧವಾದ ಶುಭ್ರವರ್ಣ ತೀರದ ಮರಗಳು ದಿತ್ತಿ ನೀರಿನ ಸೆಳೆದವನ್ನು ತಡೆಯಲಾರದೆ ಉರುಳು ಬಿದ್ದು ಕೊಚ್ಚಿ ಹೋಗುತ್ತಿವೆ ಅವುಗಳು ಹಸಿರು ಬಣ್ಣ ನೀರಲ್ಲಿ ಪ್ರತಿಫಲಿಸಿ ಕಾಣುವುದು ತಿಳಿಯಾಗಿದೆ ನೀರು ಮರಗಳು ಉರುಳಿದಂತೆ ಅಲ್ಲಲ್ಲಿ ದಡಗಳು ಉರುಳಿ ನಾನಾ ವರ್ಣದ ಮಣ್ಣು ಕೊಚ್ಚಿ ಬರುತ್ತಿದೆ ಆದರೇನು ಮಣ್ಣುಗಳು ತಮ್ಮ ಅಶುಭ್ರ ವರ್ಣವನ್ನು ಸರಸ್ವತಿಗೆ ಕೊಟ್ಟರೆ ಎಲ್ಲಿ ಅಪಚಾರವಾದಿತು ಎಂದು ಹೆದರಿ ತಮ್ಮ ತಮ್ಮ ಬಣ್ಣವನ್ನು ತಾವೇ ಮುದುರಿಕೊಂಡು ಮುಳುಗಿ ತಳಕ್ಕಿಳಿದು ಕುಳಿತುವೋ ಎಂಬಂತೆ ಬೇರೆ ಬೇರೆ ಬಣ್ಣಗಳು ಕಂಡರೂ ಕೂಡಲೇ ಕರಗಿ ಹೋಗುತ್ತಿವೆ ಅಬ್ಬಾ ಆ ಭಟ ಆ ಮೊರೆತ ಆ ಅಬ್ಬರ ಅದೆಷ್ಟು ವಾಮದೇವನು ಹಾಗೆ ಕಣ್ಣಿಟ್ಟು ನೋಡುತ್ತಿದ್ದು ಅದೋ ಅದೋ ವಿಶ್ವಾಮಿತ ನೋಡು ನೋಡು ಗುರುದೇವರ ದೇಹ ಕರಿಯ ಕಂಬಳಿಯಲ್ಲಿ ಕಟ್ಟಿರುವ ಮೇಂಚಿನ ಮೂಟೆಯಂತೆ ಕೊಚ್ಚಿ ಹೋಗುತ್ತಿದೆ ಎಂದರು ವಿಶ್ವಾಮಿತನೂ ಕಂಡನು ಅವರಿಗೆ ಅದನ್ನು ನೋಡಲಾಗಲಿಲ್ಲ ನೋಡಿ ಸಹಿಸಲಾಗಲಿಲ್ಲ ಕಣ್ಣು ಮುಚ್ಚಿಕೊಂಡಿತು ಕಣ್ಣಿನಿಂದ ನೀರು ಹನಿಹನಿಯಾಗಿ ತೊಟ್ಟುಕಿತ್ತಿತ್ತು ಪ್ರವಾಹದ ಅಲೆಗಳು ಅವನು ಕುಳಿತಿದ್ದ ಬಂಡೆಯನ್ನು ಅಪ್ಪಳಿಸಿ ನೀರಿನ ತುಂತರುಗಳು ಚಿಮುಕಿಸುತ್ತಿದ್ದರು ಮೈಯಲ್ಲಿ ಬೆಂಕಿ ಬೆಂಕಿಯ ಸೆಕೆಯಲ್ಲಿ ಬೆಂದಂತೆ ಆತನಿಗೆ ಭಾಸವಾಗುತ್ತಿತ್ತು ವಾಮದೇವನು ಧನ್ಯ ಧನ್ಯ ವಿಶ್ವಾಮಿತ್ತ ನೀನು ಧನ್ಯ ನೀನು ಬ್ರಹ್ಮಶಿವ ಮಾತ್ರವೇ ಅಲ್ಲ ಸಪ್ತೃಷಿಗಳಲ್ಲಿಯೂ ಒಬ್ಬನಾಗುವುದಕ್ಕೆ ಯೋಗ್ಯನಾದವನು ಎಂದು ಮುಕ್ತ ಕಂಠದಿಂದ ಹೊಗಳಿದನು ವಿಶ್ವಾಮಿತ್ರನಿಗೆ ಅದು ಕೆಡಿಸಲಿಲ್ಲ ದೇವತೆಗಳು ಹೌದು ಹೌದು ಎಂದು ಸಂತೋಷದಿಂದ ಅಭಿನಂದಿಸಿದ್ದುದು ಆನಂದ ಪರ ವಶವನಾಗಿದ್ದ ವಾಮದೇವನಿಗೂ ಕೇಳಿಸಲಿಲ್ಲ ದುಃಖ ಪರಿಶುಭರ ವಶನಾಗಿದ್ದ ಕೇಳಲಿಲ್ಲ